ಅರವತ್ತ್ ಮೂರನೆಯ ತರಂಗ ಭಗವಾನ್ ವಿಶ್ವಾಮಿತ್ರರಿಂದು ಭಗವನ್ ಆಗ ಅಗಸ್ತ್ಯರ ಆಶ್ರಮಕ್ಕೆ ಬಂದಿದ್ದಾರೆ ಮಂತ್ರಪತಿಯಾದ ಮಹಾಬ್ರಾಹ್ಮಣನಿಗೆ ಸಲ್ಲಬೇಕಾದ ಮಧುಪರ್ಕಾದಿ ಸತ್ಕಾರಗಳನ್ನೆಲ್ಲ ವಿಧಿವತ್ತಾಗಿ ಸಮರ್ಪಿಸಿ ಅಗಸ್ತ್ಯರು ಸತೀ ದ್ವಿತೀಯರಾಗಿ ಅವರ ಬಳಿಯಲ್ಲಿ ಕುಳಿತು ಲೋಕಾಭಿಭ್ರಾಮವಾಗಿ ಮಾತನಾಡುತ್ತಿದ್ದಾರೆ ಆಶ್ರಮದಲ್ಲೆಲ್ಲ ಇಂದು ಸಂಭ್ರಮವೂ ಸಂಭ್ರಮ ಒಬ್ಬರೇ ಒಬ್ಬರಾದರೂ ಸಂಭ್ರಮವು ಮಾತ್ರ ಸಾವಿರಾರು ಜನ ಬಂದಾಗ ಇರುವಷ್ಟು ಇದೆ ಭಗವಾನರಿಬ್ಬರಿಗೂ ಭಗವತಿ ಲೋಪ ಲೋಪಾಮುದ್ರೆಯವರು ವೈಶ್ವ ದೇವಕ್ಕೆ ಅನಿ ಮಾಡಿದರು ಆಕೆ ದೃಷ್ಟಿಯಲ್ಲಿ ಇಂದು ವಿಶ್ವಕ್ಕೆ ಸಮಾರಾಧನೆ ನಡೆಯುತ್ತದೆ ಚತುರ್ಮುಖ ಭ್ರಹ್ಮಿಂದ ಹಿಡಿದು ಸ್ತಂಭವೆಂಬ ಅಗೋಚರವಾದ ಅನುಪ್ರಾಯವಾದ ಕ್ರಿಮಿಯವರೆಗೆ ಇರುವ ಸಮಸ್ತ ಜೀವ ಮಾತ್ರವಲ್ಲ ಜಡಭೂತಗಳಿಗೂ ಸ್ಥಾವರಗಳಿಗೂ ಸಹ ಇಂದು ಮಹಾ ಸಮಾರಾಧನೆಯಾಗುವುದೆಂದು ಬಹಳ ನಿಯಮದಿಂದ ಉತ್ಸಾಹದಿಂದ ಸಂಭ್ರಮದಿಂದ ಅಣಿಯಾಗಿ ಅಚುಕಟ್ಟಾಗಿ ಎಲ್ಲವನ್ನೂ ಮಾಡಿಸಿದ್ದಾರೆ ವಿಶ್ವಮುಖವಾಗಿರುವ ಆ ಪರಮಾತ್ಮನು ಇಂದು ತಮ್ಮ ಆಶ್ರಮಕ್ಕೆ ಅತಿಥಿಯಾಗಿ ದಯಮಾಡಿಸಿದ್ದಾನೆ ಆತನಿಗೆ ತೃಪ್ತಿಯಾದರೆ ಒಂದು ವಿಶ್ವಜಿತ್ ಯಜ್ಞವಾಗುವುದು ಎಂದು ಆಕೆಯು ಎಲ್ಲವನ್ನೂ ಸಿದ್ಧ ಮಾಡಿಸುತ್ತಿದ್ದಾರೆ ಮಧ್ಯಾಹ್ನವಾಯ್ ಬ್ರಹ್ಮರ್ಷಿಗಳಿಬ್ಬರು ಮಾಧ್ಯಾತ್ಮಿಕ ಕರ್ಮಗಳನ್ನು ನೆರವೇರಿಸಿಕೊಂಡು ಗೃಹಲಕ್ಷ್ಮಿ ಆಹ್ವಾನವನ್ನು ಅಂಗೀಕರಿಸಿ ಬಂದು ಭೋಜನ ಪಾತ್ರಗಳ ಮುಂದೆ ಕುಳಿತಿದ್ದಾರೆ ಚಿನ್ನದ ಬಾಳೆಲೆಗಳ ಹಾಸಿ ಬಾಳೆಲೆಗಳು ಹಾಸಿ ಸಣ್ಣ ಸಣ್ಣ ಕಂಚಿನ ಪಾತ್ ಬಟ್ಟೆಲುಗಳಲ್ಲಿ ಚೋಕ್ಯ ಲೇಹ್ಯ ರಸಾಯನಾದಿಗಳನ್ನು ತುಂಬಿ ಎಲಗಳ ಸುತ್ತಲೂ ಇಟ್ಟಿದೆ ಆಯ ಸ್ವರೂಪವಾದ ಘೃತವು ತಾನು ಸದ್ಯ ಘೃತವೆಂದು ತನ್ನ ಪರಿಮಳದಿಂದ ಹೇಳಿಕೊಳ್ಳುತ್ತಾ ವೈಶ್ವಾನರಿಗೆ ತನ್ನ ನಪ್ಪಿಸಿಕೊಳ್ಳಲು ಕಾದುಕೊಳಿತಿದೆ ಭಕ್ಷ್ಯ ಭೋಜ್ಯಗಳು ವಿವಿಧ ಪಕ್ವಾನಗಳು ಫಲ ಯಥಾವತ್ತಾಗಿ ಸಂಸ್ಕಾರ ಪಡೆದು ಭೋಜ್ಜ ಯಜ್ಞದಲ್ಲಿ ಭಾಗವಹಿಸಲು ಸಿದ್ಧವಾಗಿವೆ ಮಕ್ಷಿಕಾದಿಗಳಿಂದ ಭಾರೆಯಾಗದಂತೆ ಸಣ್ಣ ಬೀಸಣಿಗೆಗಳನ್ನು ಇಟ್ಟುಕೊಂಡು ಬೀಸುತ್ತಿದ್ದಾರೆ ಇರುವೆ ಮೊದಲಾದವು ಬರದಂತೆ ಕರ್ಪೂರದ ಧೂಳಿನಿಂದ ಅರಿಶಿನದಿಂದ ಎಲೆಯ ಸುತ್ತಲೂ ರಂಗವಲ್ಲೇ ಪ್ರತಿಯೊಂದು ಪ್ರಾಣಿಯ ಹೃದಯದಲ್ಲಿಯೂ ಸರ್ವಸಾಕ್ಷಿಯಾಗಿರುವ ಆತ್ಮಜ್ಯೋತಿಯನ್ನು ಲೋಕ ನಿರ್ವಾಹಕ ಭಾರವನ್ನು ಹೊತ್ತಿರುವ ಧರ್ಮಜ್ಯೋತಿಯನ್ನು ಸಾಕ್ಷಾತ್ಕರಿಸಿಕೊಂಡಿರುವಂತೆ ಎರಡು ದ್ವೀಪಗಳು ಎಲೆಯ ಮುಂದೆ ಬೆಳಗುತ್ತಿವೆ ನಿರ್ಮಲವಾದ ಉದಕವು ಪಾನೀಯವಾಗಿ ಸಿದ್ದವಾಗಿದೆ ಬ್ರಹ್ಮಿಗಳಿಬ್ಬರು ಅನ್ನ ಸ್ವರೂಪನಾದ ಪರಬ್ರಹ್ಮನನ್ನು ಧ್ಯಾನಿಸಿದರು ಅನ್ನದ ಸ್ವರೂಪನಾಗಿ ಸರ್ವ ಪ್ರಾಣಿಗಳ ಅಂತಸ್ಥನಾಗಿರುವ ಪರಮಾತ್ಮನನ್ನು ಸ್ಮರಣ ಮಾಡಿದರು ಅನ್ನವನ್ನು ಮಂತದಿಂದ ಅಪ್ರೋಕ್ಷಣ ಮಾಡಿ ದೃಷ್ಟಿದೋಷಾದಿಗಳು ತಗಲದಂತೆ ಅದಕ್ಕೆ ಪರಿಶೇಚನ ಮಾಡಿದರು ದೇಹದೇಹದಲ್ಲಿಯೂ ಕುಳಿತು ಪ್ರಾಣಾಪಾಯನ ವ್ಯಾಪಾರಗಳಿಂದ ಅನ್ನವನ್ನು ಪಚನ ಮಾಡುವ ವೈಶ್ವಾನರನ್ನು ಸಂಬೋಧಿಸಿ ಅನ್ನವು ಜಠರ ನಿಲ್ಲಲು ಅಮೃತದ ಉಪಸ್ಕರಣವಾಗಲೆಂದು ಜಲಪ್ರಾಶನ ಮಾಡಿ ಪಂಚಪ್ರಾಣಿಗಳಿಗೆ ಧ್ಯಾನ ಮಾಡುತ್ತಾ ವೈಶ್ವ ಮುಗಿಸಿದರು ಈ ಭೂಕ್ತಾನ್ನಕ್ಕೆ ಅಮೃತವು ಪ್ರಧಾನವಾಗಲಿ ಮತ್ತೆ ಜಲಪ್ರಾಶನ ಮಾಡಿ ಪ್ರತ್ಯಕ್ಷವಾಗಿ ಅನ್ನ ಭಾಗವನ್ನು ಪಡೆಯಲಾರದ ಪಾಪಿಗಳಿಗಾಗಿ ಅನ್ನಕ್ಕಾಗಿ ಆತರು ಪಡುವ ಅಪುಣ್ಯ ನಿಲಿಯದವರಿಗೆ ನಿಲಯದಲ್ಲಿರುವ ಆಪ್ತರಿಗೆ ಎಂದು ಉದುಕವನ್ನು ಬಿಟ್ಟು ಭೋಜನವನ್ನು ಮುಗಿಸಿ ಎದ್ದರು ಮಂತ್ರಶ್ರೀಯಾದ ಲೋಪ ಆ ವೈಶ್ವ ದೇವರಿಂದ ಸರ್ವ ತೃಪ್ತರಾಗಿರುವುದನ್ನು ಕಂಡು ವೇದವಿತ್ತಾದ ಬ್ರಾಹ್ಮಣನಲ್ಲಿ ಸರ್ವೇ ಸಮಸ್ತ ದೇವತೆಗಳು ಇರುವ ಎಂಬ ಮಾತು ನಿಜ ಅಷ್ಟಿಲ್ಲದೆ ಹಿರಿಯರು ಹೇಳುವರೆ ಎಂದು ಅವರು ಕಂಡುಹೇಳಿದರು ನಾವು ಕಾಣದೇ ಸುಳ್ಳು ಎಂದರೆ ಅವರೇನು ಅಪರಾಧ ಎಂದುಕೊಂಡು ಮುಂದಿನ ಕಾರ್ಯದಲ್ಲಿ ಪ್ರವೃತ್ತರಾದರು ಒಂದಿಷ್ಟು ವಿಶ್ವ ವಿಶ್ರಾಂತಿ ಆದ ಮೇಲೆ ಅಗಸ್ಥರು ವಿಶ್ವಾಮಿತ್ರರನ್ನು ಅವರ ಅವರನ್ನು ಅಲ್ಲಿಗೆ ಕರೆತಂದ ಕಾರ್ಯ ಗೌರವವನ್ನು ಕುರಿತು ವಿಚಾರಿಸಿದರು ಅವರು ಅನತಿಸ್ತಾರವಾಗಿ ಮೃದುುವು ಅರ್ಥವತ್ತು ಆದ ಮಾತುಗಳಿಂದ ಹೇಳಿದರು ಭಗವಾನ್ ವಶಿಷ್ಠರ ಅಪ್ಪಣೆಯಾಯಿತು ಇಲ್ಲಿ ಹೋಗಿ ಕೆಲವು ದಿನಗಳು ಇದ್ದು ಬಂದು ಬರಬೇಕು ಎಂದು ಅದು ಒಂದು ಬ್ರಹ್ಮರ್ಷಿ ಪರಿಶುದ್ಧವಾದ ದಿನ ಭಗವತಿ ಗಾರ್ಗಿ ತಾವೆಲ್ಲರೂ ಒಪ್ಪಿರುವ ಕಾರ್ಯಕ್ಕಾಗಿ ಎಂದು ತೋರುತ್ತದೆ ಇದೆಲ್ಲ ಮಾಡಿಕೊಂಡು ನರ್ಮದಾ ತೀರದಲ್ಲಿ ಭಗವಾನ್ ವಸಿಷ್ಠರ ದರ್ಶನ ಮಾಡಿದರೆ ಎಲ್ಲವೂ ಮುಗಿದಂತಾಯಿತು ಭಗವಾನ್ ಅಷ್ಟು ಸುಲಭವಲ್ಲ ನದಿಯು ಸಮುದ್ರದಲ್ಲಿ ಐಕ್ಯವಾಗುವವರೆಗೂ ನದಿಯೇ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 ನಿಶ್ಚಯಿಸುವ ಭಾರ ತೋರುತ್ತದೆ ತಮ್ಮ ಅಪ್ಪಣೆ ಹೇಗೆ ಆದರೆ ಹಾಗೆ ಹಾಗೆಯೇ ಅಲ್ಲದೆ ನಾವು ಮಾತುಕೊಟ್ಟಿದ್ದೇವಲ್ಲ ನಮ್ಮಿಂದ ಏನೂ ಆಗುವುದರೂ ಮಾಡಲು ಸಿದ್ಧರಾಗಿದ್ದೇವೆಂದು ಆಯಿತು ಈಗ ಪ್ರಕೃತ ಏನು ಮಾಡಬೇಕು ಯಾರಾದರೂ ಬ್ರಾಹ್ಮಣರಾಗಬೇಕು ಎಂದರೆ ಅವರ ಬ್ರಾಹ್ಮಣ್ಯವು ಸುಲಭವಾಗಿ ದೊರೆಯುವಂತಹ ಒಂದು ಸಾಧನೆ ಏರ್ಪಡಬೇಕು ಇರಲಿ ದೇವಿಯ ದೇವಿಯವರನ್ನು ಕರೆಯಬಹುದೋ ಅಗತ್ಯವಾಗಿ ಲೋಪ ಮುದ್ದಾದೇವಿಯವರು ಬಂದರು ಶ್ರುತಿ ಭಗವತಿಯೇ ಲೋಕವನ್ನೆಲ್ಲ ಆಲವನ್ನಾಗಿ ಮಾಡುವುದಕ್ಕೆ ಬಂದಿರುವಳೋ ಎಂಬಂತೆ ಬಂದು ಕುಳಿತರು ಅಗಸ್ತರು ಕೇಳಿದರು ಅವತ್ತು ಉತ್ಸಾಹದಲ್ಲಿ ಆಡದ ಮಾತು ಇವತ್ತು ಉಳಿಸಿಕೊಳ್ಳಬೇಕಾಗಿದೆ ದೇವಿ ಬ್ರಾಹ್ಮಣ್ಯವು ಸುಲಭವಾಗಿ ದೊರೆಯುವಂತೆ ಒಂದು ಸಾಧನವೂ ಏರ್ಪಡುವ ಕಾಲವೂ ಬಂದಿದೆ ಏರ್ಪಡಬೇಕು ಏನು ಮಾಡಿದರೆ ಆದೀತು ಎಂದು ನಿನ್ನನ್ನು ಕೇಳಲು ಬಂದ ಕರೆದಿದ್ದೇವೆ ಈ ದಿನ ತಾವಿಬ್ಬರೂ ಭೋಜನ ಮಾಡುತ್ತಿರುವಾಗಲೇ ನನಗೆ ಈ ಮಾತು ನೆನಪಾಯಿತು ಅದರ ಮೇಲೆ ಹೀಗಾಗಬೇಕು ಎಂದು ಮೊದಲಿನಿಂದಲೂ ತಾವು ಯೋಚಿಸುತ್ತಲೇ ಇದ್ದೀರಿ ನಮ್ಮ ಚಿಂತನವು ನನ್ನ ಮನಸ್ಸಿನಲ್ಲಿ ಪ್ರೇರೇಪಿಸಿರುವುದನ್ನು ಅಪ್ಪಣೆಯಾದರೆ ಒಪ್ಪಿಸುತ್ತೇನೆ ಆಗಬಹುದು ನನಗೆ ಹೀಗೆ ತೋರುತ್ತದೆ ಧ್ಯಾನ ಯೋಗವು ಎಲ್ಲರಿಗೂ ಸಾಧ್ಯವಲ್ಲ